ಅಥವಾ ಈ ಉಪಾಸನೆ ನಮಗೆ ಅಪರೋಕ್ಷ ಜ್ಞಾನವನ್ನು ತಂದುಕೊಟ್ಟು ಮೋಕ್ಷವನ್ನು ಕೊಡಬೇಕಾಗಿದ್ದರೆ ಪುಸ್ತಕ ನೋಡಿ ಕನ್ನಡ ಟ್ರಾನ್ಸ್ಲೇಷನ್ ಆಗಿವೆ ಎಲ್ಲಾ ಸರ್ವ ಮೂಲಗಳು ಅಂತ ಹೇಳಿ ಬ್ರಹ್ಮಸೂತ್ರ ಭಾಷ್ಯವನ್ನ ಆತ್ಮೇಯ ರೂಪಕ್ಕೆ ಚಿಂತಿಗ್ರಾಹ ಹೆಂಚಿತ ಅಥವಾ ಬ್ರಹ್ಮದೃಷ್ಟಿಯ ಸೂತ್ರ ಓದಿ ಓ ನಾನು ಉಪಾಸನೆ ಮಾಡುತ್ತೇನೆ ಅಂದರೆ ಸರ್ವಥ ಅಪರೋಕ್ಷ ಜ್ಞಾನವಾಗುವುದಿಲ್ಲ ಶ್ರೀಮದ್ ಹೇಳಿಬಿಟ್ಟಿದ್ದಾರೆ ಲ್ಲಿ ಟೀಕಾಕೃತಾದರೂ ಘಂಟಾಘೋಷವಾಗಿ ಹೇಳ್ತಾರೆ ಯೋಗ್ಯತಾಭಿಜ್ಞ ಗುರೂಪದೇಶ ಅಪರೋಕ್ಷ ಜ್ಞಾನ ಶ್ರವಣಮನನ ನಿಧಿಧ್ಯಾಸನಗಳು ಅಪರೋಕ್ಷಜ್ಞಾನಕ್ಕೆ ಸಾಹನಾ ಇದು ಸಂದೇಹವಿಲ್ಲ ಆದರೆ ಎಂತಹ ಶ್ರವಣಮನನ ನಿಧಿಧ್ಯಸನಗಳು ಅಂದ್ರೆ ನಮ್ಮ ಸ್ವರೂಪ ಯೋಗ್ಯತೆಯನ್ನು ತಿಳಿದುಕೊಂಡಿರತಕ್ಕಂತಹ ಉತ್ತಮರಾದ ಗುರುಗಳ ಮುಖದಿಂದ ಉಪದೇಶವನ್ನ ಪಡೆದುಕೊಂಡು ಅವರ ಮುಖಕಮಲದಿಂದ ಬಂದಂತಹ ಮಾತುಗಳನ್ನ ನಾವು ಪುನಃಪುನಃ ಶ್ರವಣ ಮಾಡಿ ಆಮೇಲೆ ಅಲ್ಲಿ ಹೇಳಿದ್ದನ್ನು ನಾವು ಯುಕ್ತಿಯಿಂದ ಮನನ ಮಾಡಿ ನಿಧಿಧ್ಯ ಮಾಡಿದರೆ ಅಪರೋಕ್ಷ ಜ್ಞಾನವಾಗತ್ತೆ ಹೊರತು ನಾವೇ ಓದಿದ್ರಂತೂ ಸಲವಸ ಯಾವುದೋ ಗುರುಗಳ ಓದಿದ್ರು ಆಗೋದು ಇಷ್ಟು ಸ್ವಚ್ಛವಾಗಿ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಸುವರ್ಣ ವಜ್ರಾಕ್ಷರಗಳಿಂದ ಬರೆದಿಟ್ಟಿದ್ದಾರೆ ಸುಧಾಬಲ್ ಅನುವ್ಯಾ ಹಾಗಾದರೆ ಪುಸ್ತಕ ಓದಿ ಮಾಡಬಾರದು ಸರಿ ಯಾವುದೋ ಗುರುಗಳ ಹತ್ರ ಹೋಗೋಣ ಉಪದೇಶ ಪಡೆಯೋಣ ಪಾಸಿಬಿಲಿಟಿ ಇದು ಯೋಗ್ಯತಾಭಿಜ್ಞರಾದ ನಮ್ಮ ಯೋಗ್ಯತೆಯನ್ನ ಚೆನ್ನಾಗಿ ತಿಳಿದುಕೊಂಡಂತಹ ನಮ್ಮ ಯೋಗ್ಯತೆಯನ್ನ ಸತ್ಯವಾಗಿ ತಿಳಿದುಕೊಂಡ ಸತ್ಯಭಿಜ್ಞ ಗುರುಗಳ ಹತ್ತರನೇ ಹೋಗಿ ತಿಳಿದುಕೊಳ್ಳುವಂತಹ ಗುರುಗಳು ನಮ್ಗೆ ಸಿಗೋದೇ ಅಂತಹ ಗುರುಗಳು ಯಾರು ಇವರಿಗೆ ನನ್ನ ಯೋಗ್ಯತೆ ಗೊತ್ತೋ ಇವರಿಗೆ ಗೊತ್ತೋ ಇವರಿಗೆ ಗೊತ್ತೋ ನನಗೇನು ಗೊತ್ತು ಅದಕ್ಕೆ ಸಿಕ್ಕಾಗತ್ತಾದರೂ ಹೇಳ್ತಾರೆ ಈ ತೊಂದರೆ ನಮಗೆ ಗೊತ್ತು ಯಾವ ನಿನಗಿಂತಲೂ ಉತ್ತಮರಾದ ವಿದ್ವಾಂಸರಾದ ಜ್ಞಾನಿಗಳಾದ ಸದಾಚಾರಿಗಳಾದ ವಿಷ್ಣು ಭಕ್ತರಾದ ಗುರುಗಳಿದ್ದಾರೋ ಅವರಿಗೆ ಶರಣ ಹೋಗ್ಬಿಡು ಅವರು ಯೋಗ್ಯತಾ ಅಭಿಜ್ಞರು ಹೌದೋ ಅಲ್ಲವೋ ವಿಚಾರ ಮಾಡಬೇಕು ನಿನ್ನೆ ಯೋಗ್ಯತೆ ತಿಳಿದಿದ್ದಾರೋ ತಿಳಿದಿಲ್ಬೇಕೆಂದ್ರೆ ಅದೇ ನಿಮಗೆ ಗೊತ್ತಾಗೋದಿಲ್ಲಲ್ಲ ಯಾವ ವಿಷ್ಣು ಭಕ್ತರಾಗಿರಬೇಕು ಸತ್ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹೇಳುತ್ತಾ ಇರಬಾರದು ಕೃತಿ ಸ್ಮೃತಿ ಇತಿಹಾಸಗಳ ನಿಂದಕರಾಗಿರಬಾರದು ಅಂತಹ ಯೋಗ್ಯರಾದ ಗುರುಗಳು ನಿನಗಿಂತಲೂ ಉತ್ತಮರಾದವರು ಇದ್ರೆ ಅವರ ಹತ್ರ ಹೋಗಿ ಶ್ರವಣಮನ ನಿಧಾತನಗಳನ್ನು ಪ್ರಾರಂಭ ಮಾಡಿಬಿಡು ಹೀಗೆ ಎಷ್ಟೋ ಜನ್ಮಗಳು ಮಾಡಿದಾಗ ಅದರಿಂದ ಪುಣ್ಯ ಬರೆದು ಆ ಶ್ರವಣ ಮನನಿಜ್ಞಾತನಗಳಿಂದ ಮಾಡಿದಂತಹ ವಿಶೇಷವಾದ ಒಂದು ಅದೃಷ್ಟದಿಂದ ವಿಶೇಷವಾದ ಸಾಮರ್ಥ್ಯದಿಂದ ಮನಸ್ಸಿನಲ್ಲಿ ಬಂದ ಒಂದು ವಿಶಿಷ್ಟವಾದ ಪರಿಪಾಕದಿಂದ ದೇವರು ನಿನ್ನ ಮೇಲೆ ಪ್ರಸನ್ನನಾಗಿ ನಿನಗೆ ಯೋಗ್ಯತಾಭಿಜ್ಞರಾದ ಗುರುಗಳನ್ನು ತಂದು ಒದಗಿಸ್ತಾರೆ ನೀನೇನು ಕಾಳಜಿ ಮಾಡಬೇಕು ನನಗೆ ಯಾರು ನನ್ನ ನಿಜವಾದ ನನ್ನ ಗುರುಗಳು ಅಂತ ಯಾರಪ್ಪ ಹಾಗಾದರೆ ಅವರು ಉಪದೇಶ ಮಾಡಿದರೆ ನನಗೆ ಅಪರೋಕ್ಷ ಜ್ಞಾನ ಆಗುವುದು ಅವರ್ಯಾರ ಚಿಂತೆ ಮಾಡಬೇಡ ನೀನು ಈ ರೀತಿಯಾದ ಪಾಠ ಪ್ರವಚನಗಳನ್ನು ನಿರಂತರವಾಗಿ ಮಾಡುತ್ತಾ ಹೋದಾಗ ಅದರ ಒಂದು ಉನ್ನ ಪ್ರಚಯನ ಪರಿಣಾಮವಾಗಿ ಭಗವಂತ ಪ್ರಸನ್ನರಾಗಿ ನಿಮಗೆ ಆ ಯೋಗ್ಯತೆಯನ್ನು ತಿಳಿದ ಗುರುಗಳ ಸಂಗಮವನ್ನ ಮಾಡಿಸ್ತಾನೆ ಅವರು ಉಪದೇಶ ಮಾಡಿದಾಗ ಹಾಗೆ ಅದು ಅಪರೋಕ್ಷ ಜ್ಞಾನ ಆಗತ್ತೆ ಎನ್ನುವ ಮಾತನ್ನ ಇದನ್ನು ಬಹಳ ಸರಿಯಾಗಿ ತಿಳಿದುಕೊಳ್ಳಬೇಕು ದಾಸರು ಹೇಳುವ ಮಾತು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಏನಾದುಮನ ಉತ್ಪ್ರೇಕ್ಷ ಮಾಡಿ ಹೇಳಿದ್ದಾರೆ ಅಂತ ತಿಳಿಯಬೇಡಿ ಅದು ಶ್ರೀಮದ್ ಹೇಳಿದ ಮಾತು ಹಾಗಾದರೆ ನಮಗೇನಾಗಬೇಕು ಆ ಉತ್ತಮರಾದ ನಮ್ಮ ಯೋಗ್ಯತೆಯನ್ನು ತಿಳದಂತಹ ಜ್ಞಾನಿಗಳಾದ ಭಗವದ್ಭಕ್ತರಾದ ಭಗವಂತನ ನಿರಂತರ ಧ್ಯಾನ ಮಾಡುವಂತಹ ಉತ್ತಮ ಗುರುಗಳ ಸಂಪರ್ಕ ಅವರ ಸಮಾಗಮ ನಮಗಾಗಬೇಕು ಬಹಳ ದಿವಸ ಆಯಿತು ಸ್ವಾಮಿ ಏನು ಇವತ್ತೋ ನಿನ್ನೆಯೋ ಮೊನ್ನೆಯೋ ನಾಲ್ಕು ದಿವಸವೋ ವರ್ಷವೋ ಎರಡು ವರ್ಷ ಅನಾದಿಕಾಲದ ಭವರೋಗ ಕಳೆಯ ನಾನೆಂದಿಗೂ ಮರೆಯ ನೀ ಮಾಡಿದ ಪಕ ಅವರೋಗವೋ ನನಗೆ ದೇವಧನ್ವಂತರಿ ಅನಾದಿಕಾಲದ ಭವರೋಗಲಿ ಎಷ್ಟ ದಿವಸದಿಂದ ಈ ಸಂಸಾರದೊಳಗೆ ಒದ್ದಾಗಿ ಸುಟ್ಟು ಸತ್ತು ಬೇಸತ್ತು ಸುಣ್ಣಾಗಿ ಒದ್ದಾಗಿ ಹೋಗಿದ್ದೇನೆ ಇನ್ನಾದರೂ ಒಳ್ಳೆ ದಾರಿ ಹಿಡಿಯುವಂತಹ ಬೇಗನೆ ಮೋಕ್ಷಕ್ಕೆ ಹೋಗುವಂತಹ ಉಪಾಯ ನನಗೆ ಸಿಗಲಿ ಶ್ರವಣಮನ ನಿಧಿ ಜಾಚನೆಗಳನ್ನು ಮಾಡಿಸು ಬೇಗನೆ ಅನ್ನುವ ಶಬ್ದಕ್ಕೆ ಬೇಗನೆ ಆಗುವುದೇ ಇಲ್ಲ ಅದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟಾಗಲೇಬೇಕು ಆದರೆ ದರ್ಥಕಾಲಹರಣ ಮಾಡದೆ ಮಾಡಿ ಸಮಯ ಹಾಳು ಮಾಡೋದು ಎಷ್ಟು ಬೇಕೋ ಅಷ್ಟು ಸಮಯ ಹೋಗಿ ಬಹುವಂ ಜನ್ಮನಾಂಬಂತೆ ಜ್ಞಾನವಾನ್ಭವತಿ ಕಥೋ ಮಾಂ ಪ್ರಪದ್ಯತೆ ಅಂತ ಹೇಳುತ್ತೆಯಲ್ಲ ಬಹಳ ಜನ್ಮಗಳು ಕಳೆಯುವುದು ಬೇಡ ಅನ್ನೋದಿಲ್ಲ ಆದರೆ ಸಾರ್ಥಕವಾಗಿ ಕಳೆಯಿ ಅಂತಾ ಗುರುಗಳ ಸಮಾಗಮ ಆಗಿ ಶ್ರವಣಮನೇ ನಿಧ್ಯಗಳನ್ನು ಮಾಡಿ ಯೋಗ್ಯತೆಯಭಿಜ್ಞರಾದ ಮುಖ್ಯ ಗುರುಗಳ ಸಮಾಗಮವಾಗಿ ಅಪರೋಕ್ಷ ಜ್ಞಾನವಾಗಬೇಕು ಹಾಗೆ ಮಾಡು ಸಾಕಾಗಿದೆ ಈ ಸಂಸಾರ ಅಂತ ದೇವರಿಗೆ ಪ್ರತಿನಿತ್ಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಆಗ ಪರಮಾತ್ಮ ನಮಗೆ ಆ ನಮ್ಮ ಪ್ರಾರ್ಥನೆಯಿಂದ ಅದನ್ನು ಅನುಗ್ರಹವಾಗಿ ಕೊಡ್ತಾನೆ ಭಾಗವತನ ಚತುರ್ಥ ಸ್ಕಂಧದಲ್ಲಿ ಒಂದು ಮಾತ್ರ ಬಂದಿದೆ ಚಿಂತಿತಾರ್ಥ ಪದ ಚಿಂತಿತವಾದದ್ದನ್ನ ಪ್ರಾರ್ಥಿತವಾದದ್ದನ್ನು ದೇವರು ಕೊಡ್ತಾನೆ ನಮಗೆ ಅದು ಬೇಕು ಅಂತ ನಾವು ಬೇಡದೇ ಇದ್ರೆ ದೇವರು ಯಾಕೆ ಕೊಡ್ತಾನೆ ಅದಕ್ಕೆ ನಮ್ಮ ಬೇಡಿಕೆಯನ್ನ ಪರಮಾತ್ಮನ ಮುಂದೆ ನಾವು ಬಿಚ್ಚಿ ಇಡಬೇಕು ಹಾಗಾದರೆ ಪರಮಾತ್ಮ ನಮಗೆ ಅದನ್ನು ಕರುಣಿಸುತ್ತಾನೆ ಅಂತ ಶಾಸ್ತ್ರ ಹೇಳುತ್ತೇಣ್ಯ ಭರ್ಗೋದೇವಸ್ ಧೀಮ ಧಿಯೋ ಯುವನ ಪ್ರಚೋದ ಆ ಉತ್ತಮರಾದ ಯೋಗ್ಯತೆಯನ್ನ ತಿಳಿದ ಗುರುಗಳನ್ನ ನಮ್ಮ ಹತ್ರ ಕಳುಿಸುವಂತ ದೇವರಿಗೆ ಕೇಳಿ ಅದು ಹೇಗೆ ಅಂದ್ರೆ ಧೀ ಅನ್ನುವ ಶಬ್ದಕ್ಕೆ ಅರ್ಥಏನು ಧ್ಯಾನ ಮಾಡುವ ವ್ಯಕ್ತಿ ಅಂತರ್ಥ್ಯಾ ಧೀ ನಿರಂತರವಾಗಿ ಭಗವಂತನ ಧ್ಯಾನ ವಿಷ್ಣು ವಿಷ್ಣುಭಕ್ತರಾದಂತಹ ಗುರುಗಳು ಯಾರ ಧ್ಯಾನ ಮಾಡುವವರು ದೇವಸ್ಥಿಯ ಮಾಡುವ ವ್ಯಕ್ತಿ ಎಂತಹ ಧ್ಯಾನ ಮಾಡುವ ವ್ಯಕ್ತಿ ದೇವಸ್ಥಿಯ ನಿರಂತರವಾಗಿ ಭಗವಂತನನ್ನ ವಿಷ್ಣುವನ್ನ ಧ್ಯಾನ ಮಾಡತಕ್ಕಂತಹ ಯಾವ ಉತ್ತಮರಾದಂತಹ ಗುರುಗಳಿದ್ದಾರೆ ಅಂತಹ ಗುರುಗಳನ್ನ ನಾ ಪ್ರತಿ ಪ್ರಚೋದಯ ನಮ್ಮ ಹತ್ತಿರ ಕಳಿಸಿ ದೇವ್ಯ ಧಿಯ ಸರ್ವೋತ್ತಮನಾದ ಭಗವಂತನನ್ನ ನಿರಂತರವಾಗಿ ಧ್ಯಾನ ಮಾಡುವ ಗುರುಗಳನ್ನ ನಹಾಪ್ರತಿ ನಮ್ಮ ಹತ್ತಿರ ಪ್ರಚೋದಯ ಕಳಿಸು ಅವರ ಸಮಾಗಮ ನಮಗೆ ಆಗುವಂತೆ ಮಾಡು ನೋಡಿ ಎಷ್ಟು ಸುಂದರವಾಗಿದೆ ಅವರು ಎಂಸವರಿರಬೇಕು ವಿಷ್ಣು ಭಕ್ತರಾಗಿರಬೇಕು ದೇವಸ್ಥಿಯ ಭಗವಂತನ ಧ್ಯಾನ ಮಾಡುವಂತಹ ಗುರುಗಳನ್ನ ಕಳಿಸು ಮತ್ತೆನ್ಸವರಾಗಿರಬೇಕು ನನ್ನ ಯೋಗ್ಯತೆ ಅವರಿಗೆ ಗೊತ್ತಿರಬೇಕು ನನ್ನ ಬಗ್ಗೆ ಸರಿಯಾದ ಚಿಂತನೆ ಅವರಲ್ಲಿರಬೇಕು ನಹಾಝಿಯ ನನ್ನ ಬಗ್ಗೆ ಜೈ ಚಿಂತಾಯಾಮ್ ನನ್ನ ಬಗ್ಗೆ ಸರಿಯಾದ ಚಿಂತನೆ ನನ್ನ ಸ್ವರೂಪದ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ದವು ದೇವಸ್ಥಿಯ ಭಗವಂತನ ಧ್ಯಾನ ಮಾಡುವಂತಹ ನಹಾಧಿಯ ನನ್ನ ಬಗ್ಗೆ ಸರಿಯಾದ ಚಿಂತನೆಯನ್ನ ಮಾಡುವಂತಹ